ಎಂಎಸ್ ಪುಟ್ಟಣ್ಣನವರು ಎಂಎಸ್ ಪುಟ್ಟಣ್ಣನವರು ಭಾಷೆಯ ಪುನರುಜ್ಜೀವನದ ಪ್ರಯತ್ನದಲ್ಲಿ ಮೊದಲಿನಿಂದ ಶ್ರಮಿಸಿದವರು ಅವರು ಮೊದಮೊದಲು ವೆಂಕಟಕೃಷ್ಣಯ್ಯನವರೊಡನೆಯೂ ಕೊಂಚಕಾಲ ಎಂ ಬಿ ಸೇರಿ ಕೆಲಸ ಮಾಡಿದರು ಸ್ವತಂತ್ರವಾಗಿಯೂ ಕೆಲಸ ಮಾಡಿದರು ಪುಟ್ಟಣ್ಣನವರ ಸರ್ಕಾರಿ ಉದ್ಯೋಗ ಪ್ರಾರಂಭವಾದದ್ದು ಆಗಿನ ಚೀಫ್ ಕೋರ್ಟಿನಲ್ಲಿ ಎಂದು ಕೇಳಿದ್ದೇನೆ ಅಲ್ಲಿ ಅವರು ಭಾಷಾಂತರ ಕರ್ತರಾಗಿದ್ದರು ಆ ಕಾಲದ ಒಂದು ಕತೆ ಸ್ವಾರಸ್ಯಕರವಾಗಿದೆ ಆ ಕಾಲದಲ್ಲಿ ಚೀಫ್ ಕೋರ್ಟ್ ಆಫೀಸಿನ ಮ್ಯಾನೇಜರ್ ಆಗಿದ್ದವರು ಬಿ ರಾವ್ ಎಂಬುವರು ಆ ಕಚೇರಿಗೆ ಒಬ್ಬ ಸಹಾಯಕರು ಅವಶ್ಯವಿದ್ದ ಸಂಗತಿಯನ್ನು ಪ್ರಕಟಪಡಿಸಲಾಯಿತು ಆಗ ಆ ಹುದ್ದೆಗೋಸ್ಕರ ಎಷ್ಟೋ ಮಂದಿ ಬೇಡಿಕೆ ಅರ್ಜಿಗಳನ್ನು ಬರೆದುಕೊಂಡರು ಅವರಲ್ಲಿ ವೆಂಕಣ್ಣ ಶ್ರೌತಿ ಎಂಬುವರೊಬ್ಬರು ಕೃಷ್ಣಸ್ವಾಮಯ್ಯ ಎಂಬುವರು ಇನ್ನೊಬ್ಬರು ಭೀಮಾಜಿ ರಾಯರು ಅವರಿಬ್ಬರನ್ನು ಖುದ್ದಾಗಿ ಕಂಡು ಮಾತನಾಡಿ ಅವರು ಒಂದು ಕಳೆದು ತಮ್ಮನ್ನು ಕಂಡರೆ ತೀರ್ಮಾನ ತಿಳಿಸುವುದಾಗಿ ಭರವಸೆ ಕೊಟ್ಟರಂತೆ ಭೀಮಾಜಿ ಮಾತನಾಡಿದ ರೀತಿಯಿಂದ ಶ್ರೌತಿಗಳು ಪ್ರೋತ್ಸಾಹಗೊಂಡು ಆಸೆ ಇಟ್ಟುಕೊಂಡಿದ್ದರು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 ಬೇರೆ ಜಾತಿಯವನ್ನಿರಬಹುದೋ ಏನೋ ಅಂದುಕೊಂಡು ಅಹ್ ಭರವಸೆ ಕೊಟ್ಟೆ ಒಂದು ವಾರ ಕಳೆಯಿತು ಶ್ರೋತಿಗಳು ಶ್ರೌತಿಗಳು ಆಸೆ ಪಟ್ಟುಕೊಂಡು ಭೀಮಾಜಿ ರಾಯರವರನ್ನು ಕಡ್ಡರು. ರಾಯರು ಒಂದು ಕೈಬರಹದ ಕಾಗದವನ್ನು ಶ್ರೌತಿಗಳ ಕೈಗೆ ಕೊಟ್ಟು ಅದನ್ನು ಓದುವಂತೆ ಹೇಳಿದರು ಆ ಬರಹ ಮೋಡಿ ಅಕ್ಷರದಲ್ಲಿದ್ದುದರಿಂದ ಶ್ರೌತಿಗಳಿಗೆ ಕೊಂಚ ಕಷ್ಟವಾಯಿತು ಭೀಮಾಜಿರಾಯರು ಕೇಳಿದರು ಏನಯ್ಯ ನೀವು ಕನ್ನಡದವರು ಏನು ಹೇಳುತ್ತೀರಿ ಕನ್ನಡ ಓದುವುದಕ್ಕೆ ಬಾರದಲ್ಲ ನಿಮಗೆ ಹೀಗೆ ಆಕ್ಷೇಪಣೆ ಹೊರಿಸಿ ವಾಪಸ್ ಕಳಿಸಿದರು ಉದ್ಯೋಗ ಇನ್ನೊಬ್ಬರಿಗೆ ಸಿಕ್ಕಿತು ಶ್ರೌತಿಗಳು ತಮ್ಮ ಆಶಾಭಂಗವನ್ನು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಕಮಿಷನರ್ ಆಗಿದ್ದ ಹೆಚ್ ವಿ ನಂಜುಂಡಯ್ಯನವರಲ್ಲಿ ಹೇಳಿಕೊಂಡರು ನಂಜುಂಡಯ್ಯನವರು ಎಂಎಸ್ ಪುಟ್ಟಣ್ಣನವರಿಗೆ ಕಾಗದ ಬರೆದರು ಪಾಪ ಆ ಶ್ರೌತಿಗೆ ತೊರೆಯುತ್ತಿದ್ದ ತಪ್ಪಿ ಹೋಯಿತಲ್ಲ ಶ್ರೌತಿ ಎಂದರೆ ಶ್ರುತಿ ಹಿಡಿಯುವನು ಎಂದು ಅರ್ಥವಾಗುತ್ತದೆ ಮೇಳ ಓದುವಾಗ ಒಬ್ಬಾತ ಟು ಎಂದು ಶ್ರುತಿ ಊದುತ್ತಾನಲ್ಲ ಆದದ್ದರಿಂದ ಬಾಜಯಂತ್ರಿ ಜಾತಿಯವನು ಎಂದು ಹೇಳಬಹುದಾಗಿತ್ತು ಹಾಗೆ ಹೇಳಿದ್ದರೆ ಚಾಕರಿ ದೊರೆಯುತ್ತಿತ್ತು ಪಾಪ ಆತ ಆಶಾಬಂಗದಿಂದ ನೊಯ್ಯುತ್ತಿದ್ದಾನಲ್ಲ ಇದು ನಿಮ್ಮ ಸತ್ಯವಂತಿಕೆಯ ಫಲ ಪುಟ್ಟಣ್ಣನವರು ಪರಮ ಲಂಚ ಋಷಿವತ್ತುಗಳನ್ನು ಸಹಿಸಿದವರಲ್ಲ ಕೆಟ್ಟವರ ಪಾಲಿಗೆ ಅವರು ಬೆಂಕಿ ಅಸತ್ಯವನ್ನು ಅನಾಚಾರವನ್ನು ಕಂಡರೆ ಕಿಡಿ ಕಿಡಿಯಾಗುತ್ತಿದ್ದರು ಅತ್ಯಂತ ಪರಿಶುದ್ಧರು ಅವರು ವಿದ್ಯಾರ್ಥಿಯಾಗಿದ್ದಾಗಲೂ ಆಮೇಲೂ ದಿವಾನ್ ರಂಗಾಚಾರ್ ರವರ ದಕ್ಷತೆಗೂ ವ್ರತನಿಷ್ಠೆಗೂ ಮನಸೋತು ಅವರ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 ಕುಣಿಗಲು ರಾಮಶಾಸ್ತ್ರಿಗಳ ಜೀವನಚರಿತೆಯು ಮಾಡಿದ್ದುಣ್ಣೋ ಮಹಾರಾಯ ಮುಸಗತೆಗೆಯೋ ಮಾಯಾಂಗನೆ ಮುಸಗತೆಗೆಯೇ ಮಾಯಾಂಗನೆ ಮೊದಲಾದ ಕಾದಂಬಳಿಗಳು ಪೂರ್ವದ ಮೈಸೂರಿನ ಸಾಮಾಜಿಕ ವಿದ್ಯಮಾನಗಳನ್ನು ದೃಷ್ಟಾಂತಪಡಿಸುವ ಸುಮಾರು ಸಾವಿರದ ಎಂಟುನೂರ ಐವತ್ತು ಅರವತ್ತರಿಂದ ಸಾವಿರದ ಕಾಲದಲ್ಲಿ ಮೈಸೂರು ಶ್ರೀರಂಗಪಟ್ಟಣ ಮೇಲುಕೋಟೆ ನಂಜನಗೂಡು ಚಾಮರಾಜನಗರ ಈ ಪ್ರದೇಶಗಳ ಜನಜೀವನ ಜನದ ಶೀಲ ಸ್ವಭಾವಗಳು ಜೀವಿತಾಶಯಗಳು ಅವರ ಮಾನಮರ್ಯಾದೆಗಳು ಆಚಾರ ವಿಚಾರಗಳು ಇವೆಲ್ಲ ಚಿತ್ರಕಟ್ಟಿದಂತೆ ವರ್ಣಿತವಾಗಿವೆ ಪುಟ್ಟಣ್ಣನವರ ಕೃತಿಗಳಲ್ಲಿ ಪುಟ್ಟಣ್ಣನವರ ಭಾಷಾ ಶೈಲಿ ಸರಳವಾದದ್ದು ಜನರ ಸಾಮಾನ್ಯ ಬಳಕೆಯದು ಕನ್ನಡಕ್ಕೆ ಸಹಜವಾದ ನುಡಿಗಟ್ಟನ್ನು ಅವರ ಲೇಖನಗಳಲ್ಲಿ ಕಾಣಬಹುದು ಕಿರಿಯ ಲೇಖಕರ ವಿಷಯದಲ್ಲಿ ಅವರು ಆಧರಣೆ ತೋರಿದರು ನಾನು ಜಾನ್ ಸ್ಟೋ ಆರ್ ತಾತ್ವಿಕನ ಸ್ವಾತಂತ್ರ್ಯ ವಿಚಾರಕ ಪ್ರಬಂಧವನ್ನು